ಹದಿನೈದನೆಯ ತರಂಗ ಕೌಶಿಕನು ವಿಂಧ್ಯವನ್ನು ದಾಟಿ ದಕ್ಷಿಣಕ್ಕೆ ಬಂದನು ವಿಂಧ್ಯಪಾದದಲ್ಲಿ ಹರಿಯುವ ರೇವಾ ನದಿಯೋ ನದಿಯ ತೀರವೋ ಆತನ ಮನಸ್ಸಿಗೆ ಸೊಗಸಿತು ಅಲ್ಲಿಯೇ ಆ ಜಂಬು ವೃಕ್ಷಗಳ ತಂಡದಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ತಪಸ್ಸಿಗೆ ನಿಂತನು ನಾನು ಇನ್ನು ಮುಂದೆ ಎಲ್ಲರಿಗೂ ಮಿಥುನಾಗಬೇಕು ಬೇಕಾದುದಾಗಲಿ ಯಾರಿಗೂ ಯಾವ ರೀತಿಯಲ್ಲೂ ಕೇಡು ಮಾಡಬಾರದು ಮಾಡಬಾರದು ಎಂದು ಸಂಕಲ್ಪಿಸಿ ತನಗೆ ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡನು ಆತನ ತಪಸ್ಸಂಪತ್ತಿಯು ಆತನಿಗೆ ಖ್ಯಾತಿಯಿಂದ ತಂದಿತು ಯಾವ ಆಶ್ರಮದಲ್ಲಿ ನೋಡಿದರೂ ವಿಶ್ವಾಮಿ ವಿಶ್ವಾಮಿತ್ರನ ಮಾತೆ ವಸಿಷ್ಠರಂತಹ ಬ್ರಹ್ಮರ್ಷಿಗಳ ಮೇಲೆ ಕೈ ಮಾಡಿದನೆಂದು ಎಲ್ಲರಿಗೂ ಗೌರವ ಯಾರಾದರೂ ಬಂದಾಗ ಅಕಸ್ಮಾತ್ ಆಗಿ ಆ ವೃತ್ತಾಂತವೂ ಬರುವುದು ಕೌಶಿಕನಿಗೆ ಆಗ ನಾಚಿಕೆಯಾಗುವುದು ಅದೊಂದು ಸಾಹಸ ಆದರೆ ಆ ವೃತ್ತಿಯು ಆಗ ಊರ್ಜಿತವಾಗದಿದ್ದರೆ ನಾನು ತಪಸ್ವಿಯಾಗುತ್ತಿದ್ದೇನೆ ಆಗ ಸೋತದು ಒಳ್ಳೆಯದೇ ಆಯಿತು ಎಂದು ನಗುವನು ಆದರೆ ಈಗ ತಾನು ಮಾಡುತ್ತಿರುವ ತಪಸ್ಸಿನ ಉದ್ದೇಶವನ್ನು ಉದ್ದೇಶವೇನು ಎಂಬುದನ್ನು ಮಾತ್ರ ಯಾರಿಗೂ ಹೇಳನು ಯಾರಾದರೂ ಬಲವಂತವಾಗಿ ಕೇಳಿದರೆ ಮಾಡುವುದಕ್ಕೆ ಕೆಲಸವಿಲ್ಲ ಅದಕ್ಕಾಗಿ ಎನ್ನುವನು ಹೀಗೆ ನಿಷ್ಕಾಮವಾಗಿ ತಪಸ್ಸು ಮಾಡುತ್ತಿರುವನೆದರ ಮೇಲೆ ಆತನ ಖ್ಯಾತಿಯೋ ಇನ್ನೂ ಬೆಳೆಯಿತು ಆಶ್ರಮಗಳಲ್ಲೆಲ್ಲ ಎಲ್ಲೆಲ್ಲಿಯೂ ರಾಜರ್ಷಿ ವಿಶ್ವಾಮಿತ್ರ ವೃತ್ತಾಂತ ತಿಳಿಯದವರೇ ಇಲ್ಲ ಆತನ ಬಳಿ ಅಸ್ತ್ರವಿದ್ಯೆಯನ್ನು ಸಂಗ್ರಹಿಸಲು ಅನೇಕರು ಬರುವರು ಯಾರಾದರೂ ಒಬ್ಬರೊಬ್ಬರಿಗೆ ಆ ವಿದ್ಯೆಯನ್ನು ಉಪದೇಶಿಸುವನು ಆದರೂ ಆತನಿಗೆ ದಿಗಿಲು ವೈರ ವೃತ್ತಿಯಿಂದ ಸಂಪಾದಿಸಿದ ವಿದ್ಯೆ ಅದನ್ನು ಇತರ ಇತರರಿಗೆ ಕೊಟ್ಟರೆ ವೈರ ಹುಟ್ಟಿದರೆ ಎಂದು ಅಳುಕು ಆತನ ವೇದಾಧ್ಯಯನವೋ ಬಲಿಯಿತು ಆತನ ಅಧ್ಯಯನದ ರೀತಿಯೇ ಬೇರೆ ಆತನ ಒಂದು ಮಂತ್ರವನ್ನು ಆರಂಭಿಸಿದರೆ ದೇಹ ತತ್ವದಲ್ಲಿ ಅದರ ಪರಿಮಾಣ ಪರಿಣಾಮವೇನು ಜಗತ್ತ ಜಗತ್ತದಲ್ಲಿ ಅದರ ಪರಿಣಾಮವೇನು ಆ ಮಂತ್ರದಿಂದ ದೇವತೆಯ ಯಾವ ರೂಪವು ಪ್ರತೀತವಾಗುವುದು ಆ ರೂಪಕು ಪಿಂಡಾಂಡ ಬ್ರಹ್ಮಾಂಡಗಳಿಗೂ ಸಂಬಂಧವೇನು ಈ ಆ ಆ ದೇವತೆಗೆ ಏಕೆ ಬಂತು ಅವಾಂತರ ಕಾರಣಗಳಿಂದಲೋ ನೈಮಿತಕ್ಕ ನೈಮಿತಿ ಕಾರಣದಿಂದಲೋ ಬಂದಿದ್ದರೆ ಅದರ ನಿತ್ಯ ಸ್ವರೂಪವೇನು ಜಗತ್ತಿನಲ್ಲಿ ಅದರ ಸೃಷ್ಟಿ ಸ್ಥಿತಿಯ ಉದ್ದೇಶವೇನು ಅದರ ಲಯವೂ ಯಾವಾಗ ಅದಷ್ಟು ಕಾಲವೊಮ್ಮೆ ರೂಪಾಂತರ ನಾಮಾಂತರಗಳನ್ನು ಹೊಂದುವುದು ಆ ರೂಪಾಂತರ ನಾಮಾಂತರಗಳನ್ನು ಹೊಂದಿದಾಗ ಅದಕ್ಕೆ ಪೂಜೆಯು ಯಾರಿಂದ ಎಲ್ಲಿ ನಡೆಯುವುದು ಎಂಬ ಅಗಾದ ವಿಚಾರಗಳನ್ನು ಹಿಡಿಯುವನು ರುಕ್ಕಾಗಲಿ ಯಶಸ್ಸಾಗಲಿ ಅಥವರ್ಣವಾಗಲಿ ಸಾಮವನ್ನು ಮಾಡಿ ಉಪಭ್ರಮಣ ಮಾಡುವನು ಆಗಾಗ ಹೀಗೆ ದೇವತಾರಹಸ್ಯವನ್ನು ಭೇದಿಸುವಾಗ ಒಮ್ಮೆ ಆ ದೇವತೆಯ ಕೋಪಕ್ಕೆ ಪಾತ್ರನಾಗುವನು ಆಗ ತಪ್ಪದೇ ಒಂದು ತೇಜಸ್ಸು ಬಂದು ಆವರಿಸಿ ನಿಂತು ಆ ದೇವತೆಯ ಕೋಪದಿಂದ ಕಾಪಾಡುವುದು ಆದರೂ ಆ ದೇವತಾ ಕೋಪದಿಂದ ಆದ ಅಭಿಭವವು ಕೊಂಚ ಕಾಲವಾದರೂ ಆತನನ್ನು ಮಂಕುಗೊಳಿಸದೆ ಬಿಡದು ಅಂತಹ ಕಾಲದಲ್ಲಿ ಆತನು ಬಿಟ್ಟು ಹೊರಕೆ ಹೋಗನು ಗೆಡ್ಡೆ ಗಣಸುಗಳ ಯೋಚನೆ ಇಲ್ಲದೆ ಎಂಟು ಹತ್ತು ದಿನಗಳಾದರೂ ಸ್ನಾನಪಾನಗಳ ಯೋಚನೆ ಇಲ್ಲದೆ ಗುಡಿಸಿನಲ್ಲಿಯೇ ಗುಡಿಸಿಲಿನಲ್ಲಿಯೇ ಇದ್ದು ಬಿಡುವನು ಆತನಿಗೆ ಹಾಗೆ ದೇವತಾಕೋಪದಿಂದ ತನ್ನನ್ನು ಕಾಯುವ ತೇಜಸ್ಸು ಯಾವುದು ಎಂದು ತಿಳಿಯಲು ಬಹು ಬದುಕು ಬಹಳ ಕುತೂಹಲ ಆದರೆ ಯಾರನ್ನು ಕೇಳಬೇಕು ಈಗ ಇದೇ ಯೋಚನೆ ಯೋಚನೆಯಲ್ಲಿರುವಾಗ ವಾಮದೇವನ ಆಡಿದ ಮಾತು ನೆನಪಾಯಿತು ಮನಸ್ಸಿಗೆ ಪ್ರಶ್ನೆ ಹಾಕಿದರೆ ಅದೇ ಉತ್ತರ ಕೊಡುವುದು ಮಾತು ನೆನಪಾಗಿ ಅಯ್ಯೋ ಹುಚ್ಚುತನವೇ ದೇವತೆಗಳ ರಹಸ್ಯವನ್ನು ಭೇದಿಸಬಲ್ಲವನಿಗೆ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸುವುದು ಅರಿಯದೆ ಇರಲಿ ಎಂದು ಹೊರಟನು ಆದರೆ ಆ ತೇಜಸ್ಸು ದೇವತೆ ಕೋಪ ಕೋಪವು ಬಂದಾಗ ಬರುವುದಲ್ಲದೆ ಇತರ ಕಾಲಗಳಲ್ಲಿ ಇರುವುದಿಲ್ಲ ಏನು ಮಾಡಬೇಕು ಕೌಶಿಕನ ಮನಸು ಹೆದರಲಿಲ್ಲ ದೇವತೆಗಳಲ್ಲೆಲ್ಲ ಆಪೋದೇವಿಯರು ಬಹಳ ದಯಾ ದಯಾದ್ರಯಾದ್ರಯಾದ್ರ ಹೃದಯರು ಅವರ ಉಷತ ಇರುವ ಮಾತರಹ ಮಕ್ಕಳನ್ನು ಬರುವ ತಾಯಿಯರಂತೆ ಅವರನ್ನು ಕರೆದು ಅವರ ದಯೆಯಿಂದ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸಬೇಕು ಎಂದು ಸಿದ್ಧವಾದನು ಆಪೋದೇವಿಯವರ ಮಂತ್ರಗಳು ಹಲಿವೆ ಯಾವುದನ್ನು ತೆಗೆದುಕೊಳ್ಳುವುದು ಒಂದೊಂದಾಗಿ ಯೋಚಿಸಿದನು ಕೊನೆಗೆ ಒಂದು ಮಂತವನ್ನು ಹುಡುಕಿಕೊಂಡು ಅದನ್ನು ಆವೃತ್ತಿ ಹಾಕುತ್ತ ಆವೃತ್ತಿ ಆವೃತ್ತಿ ಹಾಕುತ್ತಾ ಒಂದೊಂದು ಸಲವಾಗಿ ಬೆಳೆಸಿಕೊಂಡು ಉಪಭ್ರಂ ಮಾಡುತ್ತಾ ಅದರ ಅರ್ಥವನ್ನು ಮನಸಿನಲ್ಲಿ ಪರಿಭಾವನೆ ಮಾಡುತ್ತಾ ಕುಳಿತನು ಅದು ಗಾಯತ್ರಿ ಛಂದಸ್ಸಿನ ಮಂತ್ರ ಮೂರು ಪಾದಗಳು ಪಾದ ಪಾದಕ್ಕೂ ಎಂಟು ಅಕ್ಷರ ಅದರ ಅರ್ಥವು ನಿಮ್ಮಲ್ಲಿರುವ ಶಿವತಮವಾದ ರಸವು ಯಾವುದೋ ಅದನ್ನು ತಾಯಿಯರು ಮಕ್ಕಳಿಗೆ ಮೊಲೆಯೂಡಿಸುವಂತೆ ನಮಗೆ ಕೊಡಿರಿ ಎಂದು ಇಪ್ಪತ್ನಾಲ್ಕು ದಿನವಾಯಿತು ಪ್ರಾಣವಾಯುವಿನ ಊರ್ಧ್ವ ಅಪಾನವಾಯುವಿನ ಅಧೋಗತಿಯನ್ನು ತಡೆದು ಮನಸ್ಸಿನಿಂದ ಹಿಡಿದು ಶ್ವಾಸದವರೆಗೆ ಎಲ್ಲವೂ ಅಪೋಗತಿಗೆ ಬರುವಂತೆ ಮಾಡಿದ್ದಾನೆ ದೇಹದಲ್ಲಿರುವ ಭೂತಗಳೆಲ್ಲ ಅಪೋ ಅಪೋಗತಿಯನ್ನು ಹಿಡಿದು ತೂಗುತ್ತಿವೆ ಲೋಕದಲ್ಲಿ ಅಲ್ಲಿಂದ ಎಲ್ಲಿಯವರೆಗೆ ಅಪೋಭೂತ ಉಂಟೋ ಅಲ್ಲೆಲ್ಲ ಅಲ್ಲೆಲ್ಲ ವಿಶ್ವಾಮಿತ್ರನಿಗೆ ಅಪ್ರಹಿ ಅಪ್ರತಿಹ ಅಪ್ರತಿಹತವಾದ ಗತಿಯೂ ಬಂದಿದೆ ಆಪೋದೇವಿಯರು ಸಹಜ ಸರಳೆಯರು ದಯಾಸಂಪನ್ನಯರು ಅವರು ತಮ್ಮ ರಹಸ್ಯಗಳನ್ನೆಲ್ಲ ತೋರಿಸುತ್ತಿದ್ದಾರೆ ವಿಶ್ವಾಮಿತ್ರ ಎಲ್ಲವನ್ನೂ ನೋಡುತ್ತಾ ಬಂದಿದ್ದಾನೆ ಅಲ್ಲಿ ಆಪೋದೇವಿಯವರು ಬಂದ ಕಡೆಯಲ್ಲೆಲ್ಲ ರಹಸ್ಯವನ್ನು ಅರಿತಂತೆಲ್ಲ ಇವನ ದೇಹದಲ್ಲಿ ಒಂದೊಂದು ಭಾಗವು ಶುದ್ಧವಾಗಿ ವೀಣೆಯ ತಂದೆಯು ನುಡಿದಂತೆ ನುಡಿಯುತ್ತಿದೆ ಕೊನೆಗೆ ಆತನು ಆ ದೇವಿಯವರ ದೇವಿಯವರನ್ನು ಈ ತೇಜಸ್ಸು ಯಾವುದು ಎಂದು ಕೇಳುತ್ತಾನೆ ಅವರು ನಗುತ್ತಾರೆ ಮುಂದಿನ ದೃಶ್ಯ ಹೊರಳಿದೆ ಮಂದಪ್ರಭೆಯ ಸುಂದರ ಲೋಕವೊಂದು ಲೋಕವೊಂದು ಅಲ್ಲಿ ಎತ್ತ ತಿರುದರೂ ನೀರೆ ಮೇಲೆ ಕೆಳಗೆ ನಡುವೆ ಎಲ್ಲಾ ನೀರೆ ಅಥವಾ ನೀರಿನಂತೆ ಇನ್ನೊಂದು ದ್ರವ ಹಾಗೆಂದು ಅದರಲ್ಲಿ ಏನೂ ಹರಿಯುತ್ತಿಲ್ಲ ಹಾಗೆಂದು ಕಲ್ಲು ಮಣ್ಣುಗಳಂತಹ ಘನತ್ವವೂ ಇಲ್ಲ ಸ್ಫಟಿಕದ ಮುದ್ದೆ ಕರಗಿ ನೀರಾಗ ನೀರಾಗದೆ ಬೆಳಕಾದಂತೆ ಇದೆ ಹಾಗೆಂದು ಭಾರಿಯ ಪ್ರಕಾಶವಿಲ್ಲ ಅದೊಂದು ಅಲೌಕಿಕವಾದ ಪ್ರಕಾಶ ಅಲ್ಲಿರುವುದನ್ನು ಕಣ್ಣು ಕಾಣುತ್ತಿದೆ ಎನ್ನುವುದಕ್ಕಿಂತ ಅದೇ ಕಣ್ಣಿಗೆ ಕಾಣುತ್ತಿದೆ ಎಂದರೆ ಸರಿ ಎನ್ನುವ ಹೀಗೆ ಇರುವ ಅಪೂರ್ವವಾದರೂ ಅಜ್ಞಾತವಲ್ಲದಂತೆ ತೋರುತ್ತಿರುವ ಆ ಪದಾರ್ಥವನ್ನು ನೋಡುತ್ತಿದ್ದ ಹಾಗೆಯೇ ಯಾವುದೋ ಒಂದು ತೇಜ ಬಂದು ಅಲ್ಲಿ ನೆಲೆಸಿದೆ ಅದು ಅಲ್ಲಿಯೇ ಬೆಳೆಯುತ್ತದೆ ಬರೆಯುತ್ತದೆ ದೊಡ್ಡದಾಗುತ್ತದೆ ನೋಡುವುದಕ್ಕೆ ರೊಟ್ಟಿಯ ಆಕಾರ ಅದು ಬೆಳೆಯಿತು ಇಡಿಯಷ್ಟು ಇದ್ದದ್ದು ಮುಡಿಯಷ್ಟಾಗಿ ಮುಡಿಯು ಮಳೆಯಷ್ಟಾಗಿ ಅದೇ ತಾನೇ ತಾನಾಗಿ ಹೋಗಿದೆ ಕೊನೆ ಒಡೆಯುತ್ತದೆ ಅದರೊಳಗೆ ದೇವ ಮಾನವ ತೀರ್ಯ ಸೃಷ್ಟಿ ಎಲ್ಲವೂ ಇದೆ ಕಲ್ಲು ಮಣ್ಣು ಗಿಡ್ಡ ಗಿಡ ಬಳ್ಳಿ ಹಾವು ಮೊದಲಾಗದ ಗಾಜಿನ ಬೊಂಬೆಗಳಂತೆಯೂ ನೀರು ಗಾಳಿಗಳ ಬೊಂಬೆಗಳಂತೆಯೂ ಕಾಣುವ ದೇವತೆಗಳ ದೇವತೆಗಳವರೆಗೆ ಎಲ್ಲವೂ ಇವೆ ಕೌಶಿಕನ ಮನಸ್ಸು ಇದು ಏನು ಎನ್ನುತ್ತದೆ ಅದು ಯಾವುದೋ ಒಂದು ಅಲೌಕಿಕವಾಗಿ ಅಶರೀರವಾಗಿರುವ ವಾಣಿಯು ಇದು ಅಪೋರಸ ಅದು ಬ್ರಹ್ಮಾಂಡ ಇದನ್ನು ತಪಸ್ಸಿನಿಂದ ಕಂಡಿದ್ದನು ಇದು ನೀನು ಕಂಡೆ ಎನ್ನುತ್ತದೆ ಮತ್ತೆ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ಇದನ್ನು ಕಂಡು ಏನಾಯಿತು ಅದು ಕಲ್ಲಿಯೇ ಆಗ ಹಾಗೆಯೇ ಉತ್ತರ ಬ್ರಹ್ಮಾಂಡವು ಬೆಳೆದು ಒಡೆದುದನ್ನು ಕಂಡುಬನ ಬೇಕೆಂದರೆ ಇನ್ನೊಂದು ಬ್ರಹ್ಮಾಂಡವನ್ನು ಮಾಡಬಹುದು ಮತ್ತೆ ಪ್ರಶ್ನೆ ಅದಷ್ಟು ಸುಲಭವೇ ಮತ್ತೆ ಉತ್ತರ ಏನು ಮಹಾ ಮಣ್ಣಿದ್ದರೆ ಮಡಿಕೆ ಮಾಡುವುದಕ್ಕಾಗುವುದಿಲ್ಲವೇ ಮಣ್ಣಲ್ಲಿದೆ ಪಿಂಡಾಂಧದ ಮೂಲ ಮೂಲೆಯಲ್ಲಿಯೂ ಬೀಜರೂಪದಲ್ಲಿ ಇದ್ದೇ ಇದೆ ಹಾಗಾದರೆ ಮಾಡಿ ನೋಡೋಣವೇ ಇನ್ನೂ ಕಾಲವಿಲ್ಲ ಮಾಡಿ ನೋಡಲೇಬೇಕು ಉತ್ತರ ಉತ್ತರವಾಗಿ ಒಂದು ಕೇಕೆ ವಿಶ್ವಾಮಿತನ ದೇಹದ ಕನಕನವೂ ಆ ಕೇಕೆಯನ್ನು ಕೇಳಿ ನಡೆಯಿದೆ ಇವರಿಗೆ ಆ ಸಂಕಲ್ಪವೇ ಮರೆತುಹೋಯಿತು ಏನೋ ಭೀತಿಯಾಯಿತು ತನಗಿಂತ ದೊಡ್ಡದು ಯಾವುದೋ ಒಂದು ಬಂದು ತನ್ನನ್ನು ಹಿಡಿದು ಕಬ್ಬು ಸಿಗಿಯುವಂತೆ ಸಿಗಿದುಬಿಡುತ್ತಿದೆ ಎನ್ನಿಸಿತು ಕೂಡಲೇ ಯಾವುದೋ ಒಂದು ತೇಜಸ್ಸು ಬಂದು ಅಡ್ಡವಾಯಿತು ಶಾಂತವಾಗಿ ಹಿತವಾಗಿ ಪ್ರಸನ್ನವಾದ ಆ ಅವ್ಯಕ್ತ ಕ್ರೂರ ಜ್ವಾಲೆಯು ಮಾಯವಾಗಿದೆ ವಿಶ್ವಾಮಿತ್ರನ ಚಿತ್ರವು ಪ್ರಬುದ್ಧವಾಯಿತು ಪದೇ ಪದೇ ತನ್ನನ್ನು ಬಂದು ಕಾಪಾಡುತ್ತಿರುವ ಆ ತೇಜಸ್ಸು ಯಾವುದು ಅದರ ಪರಿಚಯವನ್ನು ಪಡೆಯಬೇಕೆಂದು ಮಾಡಿಕೊಂಡಿದ್ದ ಸಂಕಲ್ಪವೀಗ ಪ್ರಕಟವಾಗಿ ಅದರ ಪರಿಚಯವನ್ನು ಬಯಸಿದೆ ಆ ತೇಜಸ್ಸಿಗೆ ಆತನ ಮನಸ್ಸು ಅಭ್ಯಾಸ ಪೂಜೆಯನ್ನು ಸಲ್ಲಿಸಿದೆ ಮೊದಲೇ ಶಾಂತವಾಗಿ ಪ್ರಸನ್ನವಾದ ತೇಜಸ್ಸು ಪೂಜಾದಿಗಳಿಂದ ಇನ್ನೂ ಪ್ರಸನ್ನವಾಗಿ ವರಪ್ರದಾನಕ್ಕೆ ಸಿದ್ಧವಾಗಿದೆ